ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ತ್ರಿವೃತ್ ಅಂದರೆ ಅಧಿಭೂತ ಅಧಿದೈವ ಅಧ್ಯಾತ್ಮ ಮೂರು ಸ್ಥಾನಗಳಲ್ಲಿ ಅನಿರುದ್ಧ ರೂಪಿ ಪರಮಾತ್ಮನ ಉಪಾಸನೆ ತ್ರಿಪಂಚಕ ಅಥವಾ ಪಂಚದಶ ಅಂದರೆ ಹದಿನೈದು ಅಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮನ ಉಪಾಸನೆ ಅಂತ ಪಂಚಭೂತಗಳಲ್ಲಿ ಇಂಟು ಮೂರು ಅಂದರೆ ಅಧಿಭೂತ ಅಧಿದೈವ ಅಧ್ಯಾತ್ಮ ಅಂತ ಈ ರೀತಿಯಾಗಿ ಅಲ್ಲಿ ಪದ್ಯುಮ್ನ ರೂಪಿ ಪರಮಾತ್ಮನ ಉಪಾಸನೆ ಮಾಡಬೇಕು ಅಂತ ತಿಳಿಸಿದ್ರು ಸಪ್ತದಶ ಅಂದರೆ ಹದಿನೇಳು ಅಂತ ಹದಿನಾರು ಕಳೆಗಳು ಆ ಮನಸ್ಸು ಮತ್ತು ಬುದ್ಧಿ ಅಂತ ಇನ್ನೊಂದು ಸೇರಿಸ್ಕೊಂಡು ಹದಿನೇಳು ಅಂತ ಮಾಡಿ ಅಲ್ಲಿ ಸಂಕಷ್ಟ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಏಕವಿಂಶತಿ ಗ ಅಂದರೆ ಆ ಇಪ್ಪತ್ತೊಂದು ಯಾವುದು ಅಂದರೆ ಸಪ್ತ ಧಾತುಗಳು ಆಮೇಲೆ ಅಧಿಭೂತ ಅಧಿದೈವ ಅಧ್ಯಾತ್ಮ ಅಂತ ಏಳು ಎಂಟು ಮೂರು ಇಸಿಕೊಂಡು ಇಪ್ಪತ್ತೊಂದು ಅಲ್ಲಿ ವಾಸುದೇವರೂಪಿ ಪರಮಾತ್ಮನ ಉಪಾಸನೆ ಚತುರವಿಂಶತಿಗ ಇಪ್ಪತ್ನಾಲ್ಕು ಸ್ಥಾನಗಳು ಯಾವುದು ಅಂದರೆ ಮನಸು, ಬುದ್ಧಿ ಅಹಂಕಾರ ಚಿತ್ತ ಸತ್ವ ರಜ ತಮ ಮತ್ತು ಪ್ರಕೃತಿ ಅಂತ ಎಂಟು ಸ್ಥಾನಗಳು ಇಂಟು ಮೂರು ಹದಿಮೂತ್ತು ಹದಿನೈದು ಈ ಮೂರರಿಂದ ಉಣಿಸಿದಾಗ ಇಪ್ಪತ್ನಾಲ್ಕು ಅಲ್ಲಿ ನಾರಾಯಣ ರೂಪಿ ಪರಮಾತ್ಮನ ಉಪಾಸನೆ ಅಂತ ತಿಳಿಸಿ ಮುಂದೆ ಎಪ್ಪತ್ತೆರಡು ನಾಡಿಗಳಲ್ಲಿ ಇನಗ ಬಸ್ತಿಗ ಅಂದರೆ ಸೂರ್ಯಕಿರಣಗಳಂತೆ ಭಗವಂತ ಪ್ರಕಾಶಮಾನನಾಗಿ ಇರ್ತಾನೆ ಅಂತ ತಿಳಿಸಿದರು ಈಗ ನಾಲ್ಕು ದೇಹಗಳಲ್ಲಿ ತನು ಚತುಷ್ಟಯಗಳಲ್ಲಿ ಭಗವಂತರ ರೂಪಗಳನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ ಈ ಪದ್ಯದಿಂದ ತಿಳಿಸ್ತಾರೆ ಜೀವ ಲಿಂಗ ಸ್ಥೂಲ ಕಳೆಯವರಗಳಲ್ಲಿ ವಿಶ್ವ ತುರಗ್ರೀವ ಮೂಲೇಶ ಅಚ್ಯುತತ್ರಯ ಹಂಸಮೂರ್ತಿಗಳ ಈ ವಿಧ ಚತುಸ್ಥಾನದಲ್ಲಿ ಶಾಂತೀವರನ್ನು ಈರೆರಡು ರೂಪದಿ ಭಾವಿಸುವುದು ಏಕೋನವಿಂಶತಿ ಮೂರ್ತಿ ಸರ್ವತ್ರ ಅನಿರುದ್ಧ ರೂಪಿ ಪರಮಾತ್ಮನನ್ನ ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾರೆ ಶಾಂತೀವರ ಶಾಂತಿಪತಿಯಾಗಿರ್ತಕ್ಕಂಥ ಅನಿರುದ್ಧ ರೂಪಿ ಪರಮಾತ್ಮನನ್ನು ಎಷ್ಟು ರೂಪಗಳಿಂದ ಏಕೋನವಿಂಶತಿ ಹತ್ತೊಂಬತ್ತು ರೂಪಗಳು ಜೀವನಿಗೆ ನಾಲ್ಕು ಶರೀರಗಳು ಸ್ವರೂಪದೇಹ ಲಿಂಗದೇಹ ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ ಜೀವನ ಸ್ವರೂಪ ದೇಹ ಇದು ನಾಶರಹಿತವಾಗಿದ್ದು ಯಾವುದೇ ಕಾರಣಕ್ಕೂ ನಾಶ ಆಗೋಲ್ಲ ಅನಾದಿ ರೀತ್ಯವಾಗಿ ಇರುವಂಥದ್ದು ಚಿದಾನಂದಾತ್ಮಕವಾಗಿರ್ತಕ್ಕಂಥ ಶರೀರ ಲಿಂಗಶರೀರ ಇದು ಜೀವನ ಸ್ವರೂಪದೇಹಕ್ಕೆ ಆವರಣ ರೂಪದಲ್ಲಿ ಇರುವಂಥದ್ದು ಷೋಡಶ ಕಲಾಯುಕ್ತವಾಗಿದ್ದು ಅನಾದಿ ಕರ್ಮದ ಬೀಜ ಇರುವಂತಹ ಮೂಲ ಸ್ಥಾನ ಅಂತಾದರೆ ಅದು ಲಿಂಗ ಶರೀರ ಇನ್ನು ಅನಿರುದ್ಧ ದೇಹ ಅನಾದಿ ಲಿಂಗದೇಹದ ಉಪಾದಾನದಿಂದ ನಿರ್ಮಿತವಾಗಿರ್ತಕ್ಕಂಥ ಶರೀರ ಇದು ಜೀವನ ಜನ್ಮಾಂತರಗಳ ಪ್ರಾಪ್ತಿಗೆ ಅಂಕುರ ಇದ್ದಂತೆ ಇನ್ನು ನಾಲ್ಕನೆಯದು ಸ್ತೂಲ ಶರೀರ ಇದು ಚತುರ್ವಿಶತಿ ತತ್ವಗಳಿಂದ ಯುಕ್ತವಾಗಿದ್ದು ಪಾಂಚಭೌತಿಕ ಶರೀರ ಅಂತ ಕರೀತಾರೆ ಜೀವನಿಗೆ ಮರಣ ಬಂದಾಗ ಆ ಶರೀರದ ತ್ಯಾಗ ಅಥವಾ ಅದನ್ನೇ ಮರಣ ಅಂತ ಈ ರೀತಿಯಾಗಿ ಕರೆಯೋರು ಹೀಗೆ ಲಿಂಗ ಲಿಂಗ ಶರೀರ ಸ್ವರೂಪ ದೇಹ ಅನಿರುದ್ಧ ದೇಹ ಮತ್ತು ಸ್ಥೂಲ ಶರೀರ ಇದನ್ನೇ ತನು ಚತುಷ್ಟಯಗಳು ಅಂತ ಅಲ್ಲಿ ಭಗವಂತನ ಉಪಾಸನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾರೆ ಜೀವ ಲಿಂಗ ಅನಿರುದ್ಧ ಸ್ಥೂಲ ಕಳೈವರಗಳಲ್ಲಿ ಕಳೈವರ ಅಂತಾದರೆ ದೇಹ ಈ ನಾಲ್ಕು ದೇಹದಲ್ಲಿ ವಿಶ್ವ ತುರಗ್ರೀವ ಮೂಲೇಶ ಅಚ್ಯುತತ್ರಯ ಅಚ್ಯುತತ್ರಯ ಅಂದರೆ ಅಚ್ಯುತ ಅನಂತ ಗೋವಿಂದ ಸೇರಿ ಒಂದೊಂದು ಗಣನೆ ಮಾಡಿಯಲ್ಲಿ ಹೇಳ್ತಾರೆ ವಿಶ್ವ ತುರಗ್ರೀವ ಅಂದರೆ ಹಯಗ್ರೀವ ಅಂತ ವಿಶ್ವ ಅಂದರೆ ವಿಶ್ವನಾಮಕ ಪರಮಾತ್ಮ ಮೂಲೇಶ ಅಚ್ಚುತತ್ರಯ ಹೀಗೆ ನಾಲ್ಕು ರೂಪಗಳ ಉಪಾಸನೆಯನ್ನು ನಾಲ್ಕು ಶರೀರಗಳಲ್ಲಿ ಮಾಡಬೇಕು ಜೀವನ ಸ್ವರೂಪ ದೇಹದಲ್ಲಿ ವಿಶ್ವನಾಮಕ ಪರಮಾತ್ಮ ಅನಾದಿಯಾಗಿರ್ತಕ್ಕಂಥ ಲಿಂಗ ಶರೀರದಲ್ಲಿ ತುರಗ್ರೀವ ಅಥವಾ ಹಯಗ್ರೀವ ರೂಪಿ ಪರಮಾತ್ಮನ ಉಪಾಸನೆ ಅನಿರುದ್ಧ ದೇಹದಲ್ಲಿ ಮೂಲೇಶನಾಮಕನಾಗಿರ್ತಕ್ಕಂಥ ನಾರಾಯಣನ ಉಪಾಸನೆ ಸ್ಥೂಲ ಶರೀರದಲ್ಲಿ ಹಂಸನಾಮಕನ ಪರಮಾತ್ಮನ ಉಪಾಸನೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಈ ಕ್ರಮವಾಗಿ ವಿಶ್ವ ತುರಗ್ರೀವ ಮೂಲೇಶ ಅಚ್ಯುತಾನಂದ ಗೋವಿಂದ ಅಂತ ಅಚ್ಯುತ ತ್ರಯ ಅಂಥೇಳಿ ಒಂದೇ ರೂಪವನ್ನು ಮಾಡಿ ನಾಲ್ಕು ರೂಪಗಳನ್ನು ಚಿಂತನೆ ಮಾಡಬೇಕು ಅದರ ಜೊತೆಗೆ ಸರ್ವತ್ರ ಹಂಸಾದಿ ಏಕೋನವಿಂಶತಿ ಅಂದರೆ ಹತ್ತೊಂಬತ್ತು ರೂಪಗಳನ್ನು ಕೂಡ ಚಿಂತನೆಯನ್ನು ಮಾಡಬೇಕು ಅಂತ ಹಂಸ ಶುಚ್ ವಸು ಅಂತರಿಕ್ಷಸತ್ ಸತ್ ಹೋತ ವೇದಿಷತ್ ಅಂತೆಲ್ಲ ಇದ್ದೀರಾ ಆ ಹದಿನೆಂಟು ಮತ್ತು ಮೂಲ ರೂಪ ಸೇರಿ ಹತ್ತೊಂಬತ್ತಾಯ ಹಂಸ ಮೊದಲು ಹದಿನೆಂಟು ರೂಪಗಳ ಸಂಸ್ಥಾನವ ತಿಳಿದನು ದಿನದಿ ಸಂಸೇವಿಸುವ ಮಹಾಪುರುಷರ ಪದ ಪಾಂಸುವ ಧರಿಸಿ ಅಸಂಶಯನಪ್ಪದೆ ಫಲವಿದು ಬಾಳುದು ಈ ಹಂಸ ಮೊದಲಾಗಿರ್ತಕ್ಕಂಥ ಹದಿನೆಂಟು ರೂಪಗಳು ಅದರ ಜೊತೆಗೆ ಮೂಲ ರೂಪ ಸೇರಿ ಹತ್ತೊಂಬತ್ತು ಅಂತ ಅದೇ ಏಕೋನ ವಿಂಶತಿ ಅಂತ ವಿಂಶತಿ ಅಂದರೆ ಇಪ್ಪತ್ತು ಏಕ ಓನ ಅಂದರೆ ಒಂದು ಕಡಿಮೆ ಇಪ್ಪತ್ತಕ್ಕಿಂತ ಒಂದು ಕಡಿಮೆ ಅಂದರೆ ಹತ್ತೊಂಬತ್ತು ಅಂತ ಈ ಹತ್ತೊಂಬತ್ತು ರೂಪಗಳನ್ನು ಸರ್ವತ್ರ ಅಂದರೆ ಜೀವರ ಲಿಂಗ ಶರೀರ ಅನಿರುದ್ಧ ಶರೀರ ಸ್ಥೂಲ ಶರೀರ ಸ್ವರೂಪದೇಹ ಹೀಗೆಲ್ಲ ಕಡೆ ಮಾತ್ರ ಅಲ್ಲದೆ ಸೂರ್ಯ ವಾಯು ಅಗ್ನಿ ಅಂತರಿಕ್ಷ ಮೊದಲಾಗಿರ್ತಕ್ಕಂಥ ಎಲ್ಲ ಸ್ಥಾನಗಳಲ್ಲೂ ಕೂಡ ಚಿಂತನೆಯನ್ನು ಮಾಡಬೇಕು ಹಂಸ ರೂಪ ಸೂರ್ಯನಲ್ಲೂ ಇರತ್ತೆ ಹಂಸ ಅಂತ ಸೂರ್ಯನಿಗೂ ಕೂಡ ಹೆಸರಿದೆ ಈ ಹತ್ತೊಂಬತ್ತು ರೂಪಗಳ ಉಪಾಸನೆಯನ್ನು ವ್ಯಾಪ್ತೋಪಾಸಕರಾಗಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳು ಮಾಡ್ತಾರೆ ಈ ಹತ್ತೊಂಬತ್ತು ರೂಪಗಳ ಉಪಾಸನೆ ಮಾಡೋ ಮಹಾಪುರುಷರಾಗಿರ್ತಕ್ಕಂಥ ದೇವತೆಗಳು ಅವರ ಪದಪಾಂಶು ಆಧರಿಸಿ ಅಂತಹ ಜ್ಞಾನಿಗಳ ಪಾದ ಧೂಳಿಯನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿದ್ರೆ ಆಗ ನಿಶ್ಚಯ ಜ್ಞಾನ ಅನ್ನೋದು ಬರ್ತಾ ಇದೆ ಆ ಸ ಮಿಥ್ಯಾಜ್ಞಾನ ಅಥವಾ ಸಂಶಯ ಜ್ಞಾನ ಅನ್ನೋದು ನಿವೃತ್ತಿ ಆಗ್ತಾ ಇದೆ ಈ ರೀತಿಯಾಗಿಲ್ಲಿ ತಿಳಿಸ್ತಾರೆ ಈ ಏಕೋನವಿಂಶತಿ ಮೂರ್ತಿಗಳು ಅನ್ನೋದನ್ನು ಅವೊಬ್ಬ ವ್ಯಾಖ್ಯಾನಕಾರರು ಒಂದು ರೀತಿಯಾಗಿ ತಿಳಿಸ್ತಾರೆ ಆ ಹತ್ತೊಂಬತ್ತು ಯಾವುದು ಅಂತ ಕೇಳಿದ್ರೆ ದಶ ಇಂದ್ರಿಯಗಳು ಅಲ್ಲಿಗೆ ಹತ್ತು ಪಂಚಭೂತಗಳು ಐದು ಮನಸ್ಸು ಮಹತ್ತತ್ವ ಅಹಂಕಾರ ತತ್ವ ಅವ್ಯಕ್ತ ತತ್ವ ಇದಿಷ್ಟು ಸೇರಿಸಿದರೆ ಹತ್ತೊಂಬತ್ತಾಯಿತು ಅಂತ ಒಬ್ಬ ವ್ಯಾಖ್ಯಾನಕಾರರ ವಿವರಣೆ ಸಂಕರ್ಷಣ ಒಡೆಯರು ಇನ್ನೊಂದು ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ ತನು ಚತುಷ್ಟಯಗಳು ಸ್ವರೂಪದೇಹ ಲಿಂಗ ದೇಹ ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ ಅಂತ ನಾಲ್ಕು ಪಂಚಭೂತಗಳ ಇದು ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಒಟ್ಟು ಅಂತ ಅವರ ವಿವರಣೆ ಭಾವಪ್ರಕಾಶಿಕಾಕಾರರು ಇನ್ನೊಂದು ರೀತಿಯಾಗಿ ವಿವರಣೆಯನ್ನು ಕೊಡ್ತಾರೆ ಹತ್ತೊಂಬತ್ತಕ್ಕೆ ವಿಶ್ವಾದಿ ಅಷ್ಟರೂಪಗಳು ವಿಶ್ವ ತೇಜಸ ಪ್ರಾಜ್ಞಾ ತುರ್ಯ ಆತ್ಮ ಅಂತರಾತ್ಮ ಪರಮಾತ್ಮ ಮತ್ತು ಜ್ಞಾನಾತ್ಮ ಎಂಟು ಹಯಗ್ರೀವ ರೂಪ ಒಂದು ಮೂಲೇಶ ಪ್ರಾದೇಶ ಅಗ್ರೇಶ ಮೂರು ಅಚ್ಯುತ ಅನಂತ ಗೋವಿಂದ ಮೂರು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಂತ ನಾಲ್ಕು ಒಟ್ಟು ಹತ್ತೊಂಬತ್ತು ರೂಪಗಳು ಏಕೋನವಿಂಶತಿ ರೂಪಗಳು ಅಂತ ನಾಲ್ಕು ಈ ರೀತಿಯಾಗಿ ಇಲ್ಲ ಭಾವದರ್ಪಣ ಟೀಕಾಕಾರ ಹೇಳ್ತಾರೆ ಹತ್ತು ಇಂದ್ರಿಯಗಳು ಅಂದರೆ ಹತ್ತು ಪಂಚಭೂತಗಳು ಐದು ಮನಸು, ಚಿತ್ತ ಬುದ್ಧಿ ಮತ್ತು ಅಹಂಕಾರ ನಾಲ್ಕು ಒಟ್ಟು ಹತ್ತೊಂಬತ್ತಾಯಿತು ಅಂತ ತನು ಚತುಷ್ಟಯಗಳಲ್ಲೂ ಇಂದ್ರಿಯಗಳಿರೋದರಿಂದ ಇಂದ್ರಿಯಗತ ಭಗವದ್ ರೂಪಗಳ ಉಪಾಸನೆಯನ್ನು ಮಾಡಬೇಕು ಅಂತ ಕೇವಲ ಭಗವದ್ ಚಿಂತಾ ಚಿಂತನಾ ಕ್ರಮವನ್ನಷ್ಟೇ ನೋಡಿದ್ರೆ ಭಾವದರ್ಪಣ ಟೀಕಾ ಪ್ರಕಾರ ಉಪಾಸನಾ ಕ್ರಮವನ್ನು ಇಲ್ಲಿ ತಿಳಿಸ್ತಾರೆ ಸಮಸ್ತ ವಿಷಯಗಳಲ್ಲೂ ತತ್ವ ಸಮನ್ವಯ ಕ್ರಮವೇ ಮುಖ್ಯ ಅಂತ ತಿಳಿಸಿ ಈ ಹತ್ತೊಂಬತ್ತು ರೂಪಗಳನ್ನು ಏಕೋನವಿಂಶತಿ ರೂಪಗಳನ್ನು ಅಂಥೇಳಿ ಅಂದರೆ ಹತ್ತೊಂಬತ್ತು ಏಕ ಓನವಿಂಶತಿ ಅಂತ ಸರ್ವತ್ರ ಚಿಂತಿಪುದು ಅಂದರೆ ನಾಲ್ಕು ದೇಹಗಳಲ್ಲೂ ಕೂಡ ಅದನ್ನು ಪಾದಾದಿ ಶರೋಪರಿ ಅಂತ ರೂಪಗಳನ್ನು ಚಿಂತನೆ ಮಾಡಬೇಕು ಅಂತೇಳಿ ತಿಳಿಸ್ತಾರೆ ಹೀಗೆ ಚಿಂತನೆ ಮಾಡೋದರಿಂದ ಸಂಶಯ ಜ್ಞಾನ ವಿದ್ಯಾದ್ಯ ಜ್ಞಾನಗಳೆಲ್ಲ ನಿವಾರಣೆಯಾಗಿ ನಿಶ್ಚಯ ಜ್ಞಾನ ಪ್ರಾಪ್ತಿಯಾಗೋದೇ ಫಲ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ